ಕೆ ಚೆಂಗಲರಾಗ ರೆಡ್ಡಿ ಅವರು ರಾಜಕೀಯಕ್ಕೆ ಕಾಲಿಟ್ಟದ್ದು ಈ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸುಮಾರಿನಲ್ಲಿ ಆಗ ಅವರು ಪ್ರಜಾಪ್ರತಿನಿಧಿ ಸಭೆಗೆ ಸದಸ್ಯರಾಗಿ ಬಂದರು ಕೆಲ ಯಾವ ಪಾರ್ಟಿಗೂ ಸೇರದೇ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ ಲಂಡನ್ ಪಟ್ಟಣದಲ್ಲಿ ಇಂಡಿಯಾದ ರಾಜ್ಯ ವ್ಯವಸ್ಥೆಯ ಪುನ ಪರಿಷ್ಕಾರಕ್ಕಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಬ ನಾನಾಪಕ್ಷ ಸಮ್ಮೇಳನ ನಡೆಯುವುದಾಗಿತ್ತು ಅದಕ್ಕೆ ಮೈಸೂರಿನ ಪ್ರತಿನಿಧಿಯಾಗಿ ದಿವಾನ್ ಸರ್ ಮಿರ್ಜಾ ಸಾಹೇಬರು ಹೋಗಬೇಕಾಗಿತ್ತು ಸರ್ ಮಿರ್ಜಾರವರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಜಾಪ್ರ ಪ್ರಜಾಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಒಂದು ಪ್ರಜಾಪ್ರಮುಖ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸಿದ್ದರು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 ಗೌಣ ವಿಚಾರಗಳಲ್ಲಿ ಯಾವ ಬದಲಾವಣೆಯಾದರೂ ಆಗಲಿ ಹೆಸರುಗಳು ಹೇಗಾದರೂ ಬರಲಿ ಮುಖ್ಯೋದ್ದೇಶ ಪತ್ರಿಕೆಯಲ್ಲಿದ್ದರೆ ಸಾಕು ಎಂಬ ರಾಜೀಯ ಮಾರ್ಗವನ್ನು ಹಿಡಿದದ್ದರಿಂದ ಆಲೋಚನೆ ನೆರವೇರಿತು ಶ್ರೀ ಡಿಎಸ್ ಮಲ್ಲಪ್ಪನವರು ಆ ವಿಜ್ಞಾಪನಾ ಪತ್ರಿಕೆಯನ್ನು ಆ ಪ್ರಗತಿವಾದಿಗಳ ಗುಂಪಿನ ಪರವಾಗಿ ಓದಿ ದಿವಾನರಿಗೆ ಒಪ್ಪಿಸಿದರು ಅದಕ್ಕೆ ಬಹುಮಂದಿ ಗಣ್ಯ ಜನರು ಎಲ್ಲ ಜಾತಿ ಎಲ್ಲ ಕೋಮು ಎಲ್ಲ ಕಕ್ಷಿಗಳವರು ಸಹಿ ಮಾಡಿದ್ದರು ಸಾವಿರದ ಒಂಬೈನೂರ ಸ್ಟೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸ್ ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತು ಬೆಂಗಳೂರಿನಲ್ಲಿ ನಡೆಯಿತು ಸಾಂಗ್ಲಿ ಸಂಸ್ಥಾನದ ವಕೀಲ್ ಮತ್ತು ಪೂನಾ ಲಾ ಕಾಲೇಜಿನ ಪ್ರೊಫೆಸರ್ ಜಿಆರ್ ಅಭಯಂಕರ್ ಅವರು ಅಧ್ಯಕ್ಷರಾಗಿದ್ದರು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 ಆಗ ಅದು ಪ್ರಬಲಿಸಿ ಮಹಾಜನದ ದೃಷ್ಟಿಯಲ್ಲಿ ಗಣ್ಯವಾಗಿತ್ತು ಆದರೆ ಅದಕ್ಕೆ ಶಕ್ತಿ ಪ್ರಭಾವಗಳು ನಿಜವಾಗಿ ಬಂದು ಅದು ಕಾರ್ಯಕಾರಿಯಾದದ್ದು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಹಳೆಯ ಪ್ರಜಾ ಮಿತ್ರ ಅದರ ಸಂತತಿಯಾದ ಪ್ರಜಾಪಕ್ಷವೂ ಕಾಂಗ್ರೆಸ್ಸಿನಲ್ಲಿ ಐಕ್ಯವಾದಾಗ ಹಾಗೆ ಕೊಂಚ ದಿನದ ಹಿಂದೆ ಆ ಪಕ್ಷವು ಕೋಲಾರದಲ್ಲಿ ಸಭೆ ನೆರೆದಿತ್ತು ಆಮೇಲೆ ಒಂದು ದಿನ ಹೊರಗಿನಿಂದ ನೋಡುವವರಿಗೆ ಆಕಸ್ಮಿಕ ಘಟನೆ ಎಂದು ತೋರುವಂತೆ ಆ ಪಕ್ಷದ ನಾಯಕರು ಕಾಂಗ್ರೆಸ್ ಸಂಸ್ಥೆಯ ಸದಸ್ಯರಾಗಿ ಬಿಟ್ಟರು ರುಮಾಲು ಹ್ಯಾಟುಗಳನ್ನು ಕೋಟುಗಳಿಗೆ ತಗಲಿಸಿ ರಾತ್ರಿ ಮಲಗಿದ್ದವರು ಬೆಳಗ್ಗೆದ್ದು ಗಾಂಧಿ ಟೋಪಿಗಳನ್ನು ಧರಿಸಿದರು ಹೀಗೆ ಪರಿವರ್ತನೆಯಾದ ಪರಿವರ್ತನೆಯಾದವರಲ್ಲಿ ಹಿಂದಿನಿಂದಲೂ ಖಾದಿ ಧರಿಸಿ ಗಾಂಧಿ ತತ್ವವನ್ನು ಘೋಷಿಸುತ್ತಿದ್ದವರು ಕೆಲವರಿದ್ದರು ಏಂ ಚ ಸಂಸ್ಥಾನದ ರಾಜಕೀಯಕ್ಕೆ ವೀರ್ಯ ಬಂದದ್ದು ಈ ಘಟನೆಯಿಂದ ಇಲ್ಲಿಗೆ ಈ ಕಥೆಯನ್ನು ಬಿಡುತ್ತೇನೆ ಮೇಲಣ ಸಂಗತಿಗಳನ್ನೆಲ್ಲ ನಾನು ಬರಿಯ ಜ್ಞಾಪಕದಿಂದ ಹೇಳಿದ್ದೇನೆ ತತ್ಸಂಬಧವಾದ ಕಾಗದ ದಾಖಲೆಗಳು ನನ್ನೆದುರಿಗಿಲ್ಲ ಅವುಗಳನ್ನು ಹುಡುಕಿ ಸಂಪಾದಿಸಲು ನನಗೆ ಬಿಡುವಿಲ್ಲ ನನ್ನ ಜ್ಞಾಪಕದಲ್ಲಿ ರೋಪಗಳು ಪ್ರಮಾದಗಳು ಎಷ್ಟೋ ಇರಬಹುದು ತಾರೀಕುಗಳ ವಿಷಯದಲ್ಲಿ ವ್ಯತ್ಯಾಸಗಳಿರಬಹುದು ಎಷ್ಟೋ ಮುಖ್ಯವಾದ ಸಂಗತಿಗಳನ್ನು ನಾನು ಮರೆತು ಬಿಟ್ಟಿರಬಹುದು ಈ ಲೇಖನಗಳಲ್ಲಿ ನನ್ನ ಉದ್ದೇಶವು ಯಾವ ವ್ಯಕ್ತಿಗೆ ಆಗಲಿ ಅಗೌರವ ಅಗೌರವ ತೋರಿಸಬೇಕೆಂಬುದಲ್ಲ ಮತ್ತು ಅನ್ಯಾಯ ಮಾಡಬೇಕೆಂಬುದಲ್ಲ ಎಂಬುದನ್ನು ಎಲ್ಲ ವಾಚಕರು ಗ್ರಹಿಸಿಯಾರೆಂದು ನಾನು ನಂಬಿಕೊಂಡಿದ್ದೇನೆ ನನ್ನ ಉದ್ದೇಶ ಕೆಲವು ಹಳೆಯ ಸಂಗತಿಗಳನ್ನು ಇಂದಿನ ಹೊಸಬರಿಗಾಗಿ ಗುರುತು ಮಾಡುವುದು ಮಾತ್ರ ನಮ್ಮ ರಾಜಕೀಯವು ಬಹುಕಾಲದ ಮತ್ತು ಬಹು ಮಂದಿಯ ಮತ್ತು ಬಹು ಸಂತತ ಪರಿಶ್ರಮದಿಂದ ಬೆಳೆದು ಬಂದು ಅದಕ್ಕಾಗಿ ಬಹುಜನ ದೇಹಶ್ರಮ ಧನಾದಿಗಳನ್ನು ಮಾತ್ರವಲ್ಲದೆ ತಮ್ಮ ಕಾಲವನ್ನು ಚಿಂತನಾ ಶಕ್ತಿಯನ್ನು ಮನಸ್ಸಿನ ಉತ್ಸಾಹವನ್ನು ವ್ಯಯ ಮಾಡಿರುತ್ತಾರೆ ಹೀಗೆ ಕಷ್ಟಪಟ್ಟು ಇಂದಿನ ರಾಜಕೀಯ ಪ್ರಗತಿ ಎಂಬುದನ್ನು